ಚಂದ್ರಶೇಖರ ಶಾಸ್ತ್ರಿಗಳು ಚಂದ್ರಶೇಖರ ಶಾಸ್ತ್ರಿಗಳವರು ಶ್ರೀನಿವಾಸಪುರದವರು ಹುಲುಸುಕಮ್ಮೆ ಹುಲುಚುಕಮ್ಮೆ ಬ್ರಾಹ್ಮಣರು ಮುಳುಬಾಗಿರಿಗೆ ಆಂಗ್ಲೋವರ್ನಾಕ್ಯುಲರ್ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿ ಬಂದರು ಅವರು ಚಾರಿತ್ರ್ಯದಿಂದಲೂ ವಿದ್ವತ್ತಿನಿಂದಲೂ ಕಾರ್ಯಶ್ರದ್ಧೆಯಿಂದಲೂ ಎಲ್ಲ ಜನರ ಮನ್ನಣೆಯನ್ನು ಗಳಿಸಿದ್ದರು ಅವರ ಅಣ್ಣಂದಿರು ನಂಜುಂಡ ಶಾಸ್ತ್ರಿಗಳು ಹೆಸರುವಾಸಿಯಾದ ವೇದಾಧ್ಯಾಪಕರು ಅವರ ತಮ್ಮಂದಿರು ಸುಬ್ಬಾ ಶಾಸ್ತ್ರಿಗಳು ಏರುಕಾಲುವೆ ಎಂಬಲ್ಲಿ ಸ್ಕೂಲ್ ಮಾಸ್ಟರ್ ಆಗಿದ್ದು ಮನ್ನಣೆ ಪಡೆದವರು ಚಂದ್ರಶೇಖರ ಶಾಸ್ತ್ರಿಗಳ ವ್ಯಕ್ತಿ ಲಕ್ಷಣಗಳಲ್ಲಿ ಮುಖ್ಯವಾದವು ಅವರ ಮುಖದ ಮೇಲಿನ ವರ್ಚಸ್ಸು ಅವರ ಕಂಚಿನ ಧ್ವನಿಯುಳ್ಳ ಕಂಠ ಅವರ ಪ್ರವಚನ ಅವರ ಮುಂಗೋಪ ರೋಲು ಕೋಲನ್ನು ಕೈಯಲ್ಲಿ ಯಾವಾಗಲೂ ಹಿಡಿದಿರುತ್ತಿದ್ದರು ತಪ್ಪು ಮಾಡಿದ ವಿದ್ಯಾರ್ಥಿಗಳಿಗೆ ಕೈಗೆಣಿನ ಮೇಲೆ ಏಟು ದವಡೆ ಚೂಟುವುದು ಉಂಟು ಬೈಗಳಲ್ಲಿ ನಿಘಂಟುವಿನ ಕೊರತೆ ಇಲ್ಲ ತೆಲುಗು ಪರಿಭಾಷೆಯೇ ಹೆಚ್ಚು ಬೆರ್ರಿ ವೆಧವಾಡಚಿ ಮುಖ ಮುಖಂಗ ಕಡಗಿ ಕೊನ್ನೊ ಕೊನ್ನಟ್ಟು ದಿವ್ಯಾ ಇತ್ಯಾದಿ ವಿದ್ಯಾರ್ಥಿಗಳಿಗೆ ಕುಚೋದ್ಯದ ಹೆಸರುಗಳನ್ನು ಇಡುವುದುಂಟು ಕುರುರಾಯ ಎಂಬುದನ್ನು ಹಿಂದೆ ಸ್ಮರಿಸಿದೆ ಈ ಬಡಲೇಖಕನಿಗೆ ಮದನ ಕುಮಾರ ಎಂದು ಹೆಸರಿಟ್ಟಿದ್ದರು ಒಬ್ಬಾತನಿಗೆ ಕಂದನಗಾಡು ಎಂದು ಹೆಸರು ಹೀಗೆ ಅವರು ಕೋಪಿಷ್ಟರೆಂಬ ಕಾರಣದಿಂದ ಭಯವೂ ಹಾಸ್ಯವಂತರೆಂಬ ಕಾರಣದಿಂದ ಮೆಚ್ಚುಗೆಯು ವಿದ್ಯಾಭಿಮಾನಿಗಳೆಂಬ ಕಾರಣದಿಂದ ಗೌರವವು ನಮ್ಮ ಮನಸ್ಸುಗಳಲ್ಲಿ ಬೆರೆತುಕೊಂಡಿದ್ದವು ಅವರ ತರಗತಿಗಳಲ್ಲಿ ನಾನಾ ಜಾತಿಗಳವರಿದ್ದರು ಬ್ರಾಹ್ಮಣರು ಮಾತ್ರವಲ್ಲದೆ ಕೋಮಟಿಗರು ಗಾಣಿಗರು ಅಗಸರು ಸುಣ್ಣಕಲ್ಲಿನವರು ಬಣಜಿಗರು ಮೊದಲಾದವರಿದ್ದರು ಶಾಸ್ತ್ರಿಗಳ ಕೋಪವು ಹಾಸ್ಯವು ನಿಷ್ಪಕ್ಷಪಾತವಾಗಿ ಎಲ್ಲರಲ್ಲಿಯೂ ಹಂಚಿಕೆಯಾಗುತ್ತಿತ್ತು ಕಾವ್ಯಪಾಠ ಚಂದ್ರಶೇಖರ ಶಾಸ್ತ್ರಿಗಳ ಪಾಠವೆಂದರೆ ಒಂದು ಸರಸ ಸಾಹಿತ್ಯ ಸುಗ್ಗಿ ಗಜವದನ ಹೇರಂಬ ಪಾಠ ಹೇಳಬೇಕಾದರೂ ಶಬ್ದದ ರೂಪ ನಿಷ್ಠತಿ ಅನ್ವಯಾರ್ಥ ಆಕಾಂಕ್ಷೆ ಸಮಾಸ ಲಿಂಗವಚನ ವಿಭಕ್ತಿಗಳು ಇವನ್ನೆಲ್ಲ ಹೇಳಿಸುತ್ತಿದ್ದರು ಅಥವಾ ಹೇಳಿಕೊಡುತ್ತಿದ್ದರು ಈ ಪಾಠದ ಅವಸರದಲ್ಲಿ ತಪ್ಪು ಮಾಡಿದ ವಿದ್ಯಾರ್ಥಿಗೆ ಪೆಟ್ಟು ಬಿದ್ದೀತೆಂಬ ಭಯವಿದ್ದರೂ ಶಾಸ್ತ್ರಿಗಳವರ ಕಾವ್ಯವಾಚನದಿಂದ ದೊರೆಯುತ್ತಿದ್ದ ಸಂತೋಷದಲ್ಲಿ ಎಲ್ಲ ಭಯಗಳು ಮರೆತು ಹೋಗುತ್ತಿದ್ದವು ಅದೇನು ಸೊಗಸಾದ ಕಂಠ ಅದೇನು ಸೊಗಸಾದ ದಾಟಿ ಕನ್ನಡ ಪದ್ಯವನ್ನಾಗಲಿ ಸಂಸ್ಕೃತ ಶ್ಲೋಕವನ್ನಾಗಲಿ ಅವರು ಹೇಳುವ ಧೋರಣೆಯಿಂದಲೇ ಅದರ ಭಾವ ಕೇಳುವವರ ಮನಸ್ಸಿಗೆ ಸ್ಫುರಿಸುತ್ತಿತ್ತು ಅಕ್ಷರಗಳ ಮತ್ತು ಪದಗಳ ಉಚ್ಚಾರಣೆಯ ಸೊಗಸನ್ನು ಕಾಣಬೇಕಾದರೆ ಚಂದ್ರಶೇಖರ ಶಾಸ್ತ್ರಿಗಳಂತೆ ಕಾವ್ಯ ಹೇಳುವವರನ್ನು ಸೇವಿಸಬೇಕು ವೇದಗಾನ ಊರಿನಲ್ಲಿ ನಡೆಯುವ ಉಪಕರ್ಮ ಮೊದಲಾದ ವೈದಿಕ ಕರ್ಮ ಸಂದರ್ಭಗಳಲ್ಲಿ ಕೇಳಬೇಕು ಚಂದ್ರಶೇಖರ ಶಾಸ್ತ್ರಿಗಳ ವೇದಗಾನದ ಸೊಗಾನ ವೆಂಕಟರಾಮ ಭಟ್ಟರೊಡನೆ ಅವರು ಇಂಥ ಸಂದರ್ಭಗಳಲ್ಲಿ ಸಹಕರಿಸುವರು ಬಟ್ಟರಿಗಿಂತ ಶಾಸಿಗಳು ವಯಸ್ಸಿನಲ್ಲಿ ಕಿರಿಯರು ವಿದ್ಯೆಯ ವಿಷಯದಲ್ಲೂ ನಿಯಮ ನಿಷ್ಠೆಗಳ ವಿಷಯದಲ್ಲೂ ಅವರಲ್ಲಿ ಒಬ್ಬರಲ್ಲೊಬ್ಬರಿಗೆ ಮೆಚ್ಚುಗೆ ವೆಂಕಟರಾಮ ಭಟ್ಟರ ಅವ ಭಟ್ಟರು ಹವನ ಹೋಮ ಕ್ರಿಯೆಗಳಲ್ಲಿ ಸಾಧ್ಯವಾದಾಗಲೆಲ್ಲ ಚಂದ್ರಶೇಖರ ಶಾಸಿಗಳನ್ನು ಬ್ರಹ್ಮಸ್ಥಾನದಲ್ಲಿ ಕೂಡಿಸುವರು ಇಬ್ಬರೂ ಜೊತೆಯಲ್ಲಿ ಮಾತ್ರ ಹೇಳುವರು ಕಾರ್ತಿಕ ಮಾಸದಲ್ಲಿ ಸೋಮೇಶ್ವರ ಸನ್ನಿಧಿಯಲ್ಲಿ ದೀಪಾರಾಧನೆಗಾಗಿ ಚಂದ್ರಶೇಖರ ಶಾಸ್ತ್ರಿಗಳು ತಪ್ಪದೇ ಬರುತ್ತಿದ್ದರು ಮಂತ್ರ ಪುಷ್ಪ ಕಾಲದಲ್ಲಿ ವೇದದ ಒಂದು ಹನಸು ಕಾವ್ಯದಿಂದ ಒಂದು ಚೂರ್ಣಿಕೆ ಇದನ್ನು ಹೇಳುವುದು ಅವರ ಸೇವೆ ಬ್ರಹ್ಮಾತ್ ಆತ್ಮದ ಇದು ಅವರಿಗೆ ಪರಮಪ್ರಿಯವಾದ ಮಂತ್ರ ಚೂರ್ಣಿಕೆಯಲ್ಲಿ ಚಂಪು ರಾಮಾಯಣ ಯಶ ಮೃಗಾಂಕೋಪಿ ಗದ್ಯವನ್ನು ಸಂತೋಷದಿಂದ ಹೇಳುವರು ಆ ಕಾಲದಲ್ಲಿ ಜನ ಆಗಾಗ ಭೋಜನ ಮಾಡುತ್ತಿದ್ದುದುಂಟು ಆಗ ಅವರಿಗೆ ಊಟಕ್ಕಿಂತ ಪ್ರಿಯವಾದದ್ದು ಚಂದ್ರಶೇಖರ ಶಾಸ್ತ್ರಿಗಳು ಹೇಳುವ ಪದ್ಯ ಅವರಿಗೆ ಸಂಗೀತದ ಬಹು ಸ್ವಾಧೀನವಾಗಿದ್ದವು ಅದರಲ್ಲಿ ಅವರು ಹೆಚ್ಚಾಗಿ ಬಳಕೆಯಲ್ಲಿಟ್ಟುಕೊಂಡಿದ್ದದ್ದು ಕೇದಾರ ಗೌಡ ರಾಗ ಈ ಗಂಭೀರವಾದ ರಾಗವನ್ನೆತ್ತಿ ಅವರು ಒಂದು ಪಂಕ್ತಿಯನ್ನು ಹೇಳಿದರೆಂದರೆ ಸಭೆಯೆಲ್ಲ ಚಿತ್ರದ ಪ್ರತಿಮೆಗಳಂತೆ ಆಗುತ್ತಿತ್ತು ಅಂತ ಸೊಗಸಾದ ಶಾರೀರ ಮತ್ತು ರಾಘವ ವಂದು ದಿನ ನಾನು ಸಂಧ್ಯಾ ವಂದನೆ ಮಾಡುತ್ತಾ ಕುಳಿತಿದ್ದೆ ಅನಂತರ ಅಗ್ನಿಕಾರ್ಯ ನಡೆಯಬೇಕಾಗಿತ್ತು ಆ ಹೊತ್ತಿಗೆ ಸರಿಯಾಗಿ ಚಂದ್ರಶೇಖರ ಶಾಸ್ತ್ರಿಗಳವರು ನಮ್ಮ ಮನೆಗೆ ಬಂದರು ನಾನು ಆನಿಕ ಮಾಡುತ್ತಿದ್ದುದನ್ನು ಕಂಡು ಅಲ್ಲಿ ಬಂದು ಕುಳಿತರು ನನಗೆ ಉಪನಯನವಾಗಿ ಕೆಲವೇ ದಿವಸಗಳಾಗಿತ್ತು ಮಂತ್ರ ಹೇಗೆ ಹೇಳುತ್ತಾನೋ ನೋಡೋಣವೆಂಬುದು ಅವರ ಉದ್ದೇಶ ನಾನು ಅಗ್ನಿಕಾರ್ಯಕ್ಕೆ ಸಂಕಲ್ಪ ಹೇಳುತ್ತಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕ ಎಂದೆ ಚಂದ್ರಶೇಖರ ಶಾಸ್ತ್ರಿಗಳು ತೆಲುಗಿನಲ್ಲಿ ಎಲಾ ಎಲಾ ಆಗಲೇ ಹಿಡಿದೆಯ ಚಿಲ್ಲರೆ ಕುಟುಂಬಗಳನ್ನು ಎಂದರು ಮನೆಯೆಲ್ಲಾ ನಡ್ಗು ಊರಿಗೆಲ್ಲ ಇದೊಂದು ತಮಾಷೆ ಸ್ಕೂಲಿನಲ್ಲೂ ಶಾಸ್ತ್ರಿಗಳು ಇದನ್ನು ಹೇಳಿದರು ಪಾಕಕೌಶಲ ಚಂದ್ರಶೇಖರ ಶಾಸ್ತ್ರಿಗಳು ಪಾಕರಸಿಕರು ಹೌದು ಬಗೆ ಬಗೆಯ ಸಾರುಗಳನ್ನು ಹುಡಿಗಳನ್ನು ಭಕ್ಷಿಗಳನ್ನು ಮಾಡುವುದರಲ್ಲಿ ಒಳ್ಳೆಯ ಕೈ ಅವರ ಮನೆಯಲ್ಲಿ ಷಷ್ಠಿ ಬಂದರೆ ನನ್ನನ್ನು ಊಟಕ್ಕೆ ಕರೆದು ನನಗೆ ಕಾಲು ತೊಳೆದು ಒಂದು ಪಂಚೆ ಕೊಡುವರು ಅನಂತರ ಊಟ ಪಾಯಸ ಅಂಬಳೆ ಮೊದಲಾದ ವಿಶೇಷ ಪದಾರ್ಥಗಳುಂಟು ಆದರೆ ನನಗೆ ಬಹು ಸೊಗಸೆನಿಸಿದ್ದು ಅವರು ಮಾಡಿದ ಸಾರು ಅದಕ್ಕೆ ತೆಂಗಿನಕಾಯಿಯೊಳಗಿನ ನೀರನ್ನು ಹಾಕುವುದಲ್ಲದೆ ಕೊಬ್ಬರಿ ತುರಿಯನ್ನು ಏನೋ ಪಕ್ವ ಮಾಡಿ ಹಾಕಿರುತ್ತಿದ್ದರು ನಾನು ಪಂಚ ಏಕೆಂದು ಕೇಳಿದರೆ ನೀನು ಬ್ರಾಹ್ಮಣನಯ್ಯ ಅದನ್ನು ತೆಗೆದುಕೊಳ್ಳಬೇಕು ದಕ್ಷಿಣೆಯನ್ನು ತೆಗೆದುಕೊಳ್ಳಬೇಕು ಎನ್ನುವರು ಎಲ್ಲರೂ ನಗುವರು ಅವರು ಭೋಜನ ಪ್ರಿಯರು ಹೌದು ನನ್ನ ಅಜ್ಜಿಯನ್ನು ಕಂಡಾಗ ಏನಮ್ಮ ನೀವು ಮಾಡಿದ ಹುಳಿಸೊಪ್ಪು ಹಿಟ್ಟು ತಿಂದು ಎಷ್ಟೋ ದಿನವಾಯಿತಲ್ಲ ಎನ್ನುವರು ಚಂದ್ರಶೇಖರ ಶಾಸ್ತ್ರಿಗಳ ಪ್ರಭಾವ ನನ್ನ ಮೇಲೆ ಪರಿಣಾಮಕಾರಿಯಾಗಿದೆ ಎನ್ನುವುದಕ್ಕೆ ಅತ್ಯುಕ್ತೀಯಲ್ಲ ಅವರು ಕಷ್ಟವನ್ನು ಬಲ್ಲವರು ಗೃಹ ಕೃತ್ಯದಲ್ಲಿ ಬಡತನವನ್ನು ಕಂಡಿದ್ದವರು ಎಂತ ಕಷ್ಟ ಎಂತ ಬಡತನದಲ್ಲಿಯೂ ಎದೆ ಕುಗ್ಗದೆ ನಿಂತವರು ಅವರಿಗೆ ಪರಮಪ್ರಿಯವಾಗಿದ್ದ ಗ್ರಂಥಗಳಲ್ಲಿ ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಸ್ತೋತ್ರವನ್ನು ಅವರು ಸೋಮೇಶ್ವರ ಸನ್ನಿಧಿಯಲ್ಲಿ ಹೇಳಿದಾಗ ಕೇಳಿದವರು ತಮ್ಮ ಜೀವನದ ಒಳಗಡೆ ಒಂದು ವಿಶೇಷ ಪರಿಚಲನೆಯನ್ನು ಅನುಭವಿಸಿದ್ದರು ಕ್ಷಂತವ್ಯೋಮೇಪರಾಧ ಶಿವಶಿವ ಶಿವಾ ಬೋ ಶ್ರೀ ಮಹಾದೇವ ಶಂಭೋ ಮದನಕುಮಾರ ಚಂದ್ರಶೇಖರ ಶಾಸ್ತ್ರಿಗಳು ಪಾಠ ಹೇಳಬೇಕಾಗಿದ್ದ ಗ್ರಂಥಗಳಲ್ಲಿ ಸುಮತಿ ಮದನಕುಮಾರರ ಚರಿತ್ರೆ ಒಂದು ಅದು ಇಂಗ್ಲಿಶಿನ ಸ್ಟ್ಯಾಂಡ್ಫರ್ಡ್ ಆಂಡ್ ಮ್ಯಾಟನ್ ಎಂಬ ಗ್ರಂಥದ ಕನ್ನಡ ಅನುವಾದ ಎಂಎಸ್ ಪುಟ್ಟಣ್ಣನವರಿಂದ ರಚಿತವಾದದ್ದು ಬಹು ಸ್ವಾರಸ್ಯವುಳ್ಳ ಗ್ರಂಥ ಬಹು ಚೆನ್ನಾಗಿ ಬರೆದಿದ್ದಾರೆ ಈ ಪುಸ್ತಕ ಪಾಠ ನಡೆಯುತ್ತಿದ್ದಾಗ ಒಂದು ದಿನ ಪ್ರಾರಂಭದಲ್ಲಿ ನಾನು ಕ್ಲಾಸಿನಲ್ಲಿರಲಿಲ್ಲ ಕ್ಲಾಸು ಪ್ರಾರಂಭವಾದ ಐದಾರು ನಿಮಿಷಗಳಾದ ಮೇಲೆ ನಾನು ಹೋದೆ ಶಾಸ್ತ್ರಿಗಳು ನನ್ನ ಕಡೆಗೆ ತಿರುಗಿ ಬಂಧನೆಯ ಮದನಕುಮಾರ ಎಂದರು ಎಲ್ಲರೂ ನಕ್ಕರು ನನಗೆ ಕೊಂಚ ನಾಚಿಕೆಯಾಯಿತು ಪಾಠದ ಕಥೆಯಲ್ಲಿ ಮದನಕುಮಾರನು ಆ ಕ್ಷಣ ಪ್ರವೇಶ ಮಾಡಬೇಕಾಗಿತ್ತು ನಾನು ಅಷ್ಟು ಸರಿಯಾಗಿ ಅಲ್ಲಿ ಸೇರಿದೆ ಶಾಸ್ತ್ರಿಗಳು ಪುಸ್ತಕದಲ್ಲಿಯ ಹೆಸರನ್ನು ಹೇಳಿದರು ವಿದ್ಯಾರ್ಥಿಗಳು ಅದನ್ನು ನನಗೆ ಅನ್ವಯಿಸಿದರು ನನಗೆ ಸ್ವಲ್ಪ ಉಳುಕಿತ್ತು ಕಾರಣವೇನೆಂದರೆ ನಾನು ಓದಿನಲ್ಲಿ ಹೆಚ್ಚು ಗಮನವಿಲ್ಲದವನು ಸುಖ ಪುರುಷ ಎಂದು ದುರ್ನಾಮ ನನಗೆ ಬಂದಿತ್ತು ಶಾಸ್ತ್ರಿಗಳು ನನ್ನ ಮನೆಯ ಸಮಾಚಾರವನ್ನು ಚೆನ್ನಾಗಿ ಬಲ್ಲವರು ಅವರು ನಮ್ಮ ಮನೆಯಲ್ಲಿ ಒಬ್ಬರಾಗಿದ್ದರು ಆದ್ದರಿಂದ ನನ್ನ ಚೇಷ್ಟೆಗಳನ್ನು ಬಲ್ಲವರು ನನಗೆ ಆದ ಅವಮಾನದಿಂದ ನನ್ನ ತಂದೆ ತಾತ ಅಜ್ಜಿ ಎಲ್ಲರೂ ಸಂತೋಷಪಟ್ಟರು ವಿಚಕ್ಷಣೆ ಚಂದ್ರಶೇಖರ ಶಾಸ್ತ್ರಿಗಳು ಇಟ್ಟುಕೊಂಡಿದ್ದ ಒಂದು ಪದ್ದತಿಯನ್ನು ನಾನು ಈಗಲೂ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಪಾಲಿಸುತ್ತಿದ್ದೇನೆ ಆ ಕಾಲದಲ್ಲಿ ಹೆಡ್ ಆದವರಿಗೆ ಇನ್ನೊಂದು ಬೇರೆ ಕರ್ತವ್ಯ ಸಣ್ಣದು ಅಂಟಿಕೊಂಡಿರುತ್ತಿತ್ತು ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಪಠ್ಯ ಪುಸ್ತಕಗಳನ್ನು ಬುಕ್ ಡಿಪೋದಿಂದ ತರಿಸಿ ಬಿಕರಿ ಮಾಡುವ ಏಜೆಂಟ್ ಕೆಲಸ ಹೆಡ್ ಮಾಸ್ಟರಿಗೆ ಸೇರಿದ್ದು ಇದಕ್ಕಾಗಿ ಅವರಿಗೆ ಸಾಧಿಸ್ವಾರು ಖರ್ಚು ಎಂದು ಎರಡು ಮೂರು ರೂಪಾಯಿ ದೊರೆಯುತ್ತಿತ್ತು ಅದಲ್ಲದೆ ಮಾರಾಟದ ಮೊಲ ಮೊಬೈಲಿಗಿನ ಮೇಲೆ ಒಂದು ಸಣ್ಣ ಕಮಿಷನ್ ದೊರೆಯುತ್ತಿತ್ತು ಚಂದ್ರಶೇಖರ ಶಾಸ್ತ್ರಿಗಳವರು ಹೀಗೆ ಆಗಾಗ ಸರಕಾರದ ಬುಕ್ ಟಿಪೋವಿನಿಂದ ಪುಸ್ತಕ ತರಿಸುತ್ತಿದ್ದರು ಬಾಗಿಗಳು ಬಂದಾಗ ಅದಕ್ಕೆ ಕಟ್ಟಿದ್ದ ದಾರವನ್ನು ಅವರು ಚಾಕುವಿನಿಂದಾಗಲಿ ಕತ್ತರಿಯಿಂದಾಗಲಿ ಕತ್ತರಿಸುತ್ತಿರಲಿಲ್ಲ ತರಗತಿಯಲ್ಲಿ ಪಾಠ ಹೇಳುತ್ತಾ ಹೇಳುತ್ತಾ ಬಾಂಗಿ ಬಿಚ್ಚುವ ಕೆಲಸವನ್ನು ಮಾಡುವರು ಬಾಯಿಂದ ಪಾಟ್ಟ ಕೈಬೆರಳಿನಿಂದ ದಾರದ ಗಂಟು ಬಿಚ್ಚೋಣ ಕೆಲವು ಗಂಟುಗಳು ಬಹಳ ಕಷ್ಟ ಕೊಡುತ್ತಿದ್ದವು ಶಾಸ್ತ್ರಿಗಳು ತಾಳ್ಮೆಯಿಂದ ನಗುನಗುತ್ತಾ ಗಂಟು ಬಿಚ್ಚುವರು ಬಿಚ್ಚಿದಾದ ಮೇಲೆ ಆಧಾರವನ್ನು ಎರಡು ಎಡಕೈಯ ನಾಲ್ಕು ಬೆರಳುಗಳಿಗೂ ಸುತ್ತುವರು ಆಮೇಲೆ ಆಧಾರದ ಸುರುಳಿಯನ್ನು ಸುಲಭವಾಗಿ ಬಿಚ್ಚಲಾಗುವಂತೆ ಗಂಟು ಹಾಕಿ ಮೇಜಿನ ಮೇಲೆ ಇರಿಸಿಕೊಳ್ಳುವರು ಬಳಿಕ ಪುಸ್ತಕದ ಬಾಂಗಿಗೆ ಸುತ್ತಿದ್ದ ಕಾಗದಗಳನ್ನು ಜೋಪಾನವಾಗಿ ತೆಗೆದು ಕೊಂಚವೂ ಹರಿಯದಂತೆ ಮಡಿಸಿ ಭದ್ರವಾಗಿರಿಸುವರು ಬಂದ ಪುಸ್ತಕಗಳು ಗೊತ್ತಾದ ಕಾಲದೊಳಗಾಗಿ ಮಾರಾಟವಾಗದೆ ಕೆಲವು ಶಿಲ್ಕು ನಿಂತಿರುತ್ತಿದ್ದವು ಹೀಗೆ ಉಳಿದು ಹೋದ ಪುಸ್ತಕಗಳನ್ನು ಶಾಸ್ತ್ರಿಗಳವರು ಅದೇ ಹಳೆಯ ಕಾಗದಗಳಲ್ಲಿ ಮತ್ತೆ ಭಾಂಗಿ ಮಾಡಿ ಅದೇ ಹಳೆಯ ದಾರದಲ್ಲಿ ಸುತ್ತಿ ಸರಕಾರದ ಡಿಪೋವಿಗೆ ವಾಪಸ್ ಕಳುಹಿಸುವರು ಕ್ಲಾಸಿನಲ್ಲಿದ್ದ ನಮಗೆ ಇದೊಂದು ವಿನೋದ ಒಂದು ದಿನ ಯಾರೋ ಕೇಳಿದರೂ ಏನು ಹಳೆಯ ದಾರ ಇದಕ್ಕೆ ಇಷ್ಟು ಮುತ್ವರ್ಜಿ ಶಾಸ್ತ್ರಿಗಳು ಹೇಳಿದರು ದಿವ್ಯ ಬುದ್ಧಿವಂತನಯ್ಯ ಅವರು ಕೊಡುವ ಎರಡು ನಲ್ಲಿ ಇದಕ್ಕೆ ಎಂಟಾಣೆ ಖರ್ಚು ಮಾಡಿದರೆ ಏನು ಬರುತ್ತದೆ ಇದು ನಮಗೆ ಆಗ ಜಿಪುಣ ತಣವೆನಿಸುತ್ತಿತ್ತು ಅದು ಸತ್ಯವಂತಿಕೆ ಎಂದು ಈಗ ಅನಿಸುತ್ತದೆ ಇಂಗ್ಲಿಷ್ನಲ್ಲಿ ವೇಸ್ಟ್ ನಾಟ್ ವಾಂಟ್ನಾಟ್ ಎಂದು ಹೇಳುವುದುಂಟು ಹೋಲು ಮಾಡದಿದ್ದರೆ ತುರುಪಿ ಎತ್ತಬೇಕಾಗುವುದಿಲ್ಲ ರಂಗಾಚಾರ್ಯರು ಚಂದ್ರಶೇಖರ ಶಾಸ್ತ್ರಿಗಳ ಪಟ್ಟ ಶಿಷ್ಯರಲ್ಲೊಬ್ಬರು ವ್ಯಾಸರಾಯ ಮಠದ ರಂಗಾಚಾರ್ಯರು ಮೈಸೂರು ಸಂಸ್ಥಾನದಲ್ಲಿ ರಾತ್ರಿ ಪಾಠ ಶಾಲೆ ನೈಟ್ ಸ್ಕೂಲ್ ಪದ್ಧತಿ ಪ್ರಾರಂಭವಾದ ಕಾಲ ಅದು ಚಂದ್ರಶೇಖರ ಶಾಸ್ತ್ರಿಗಳು ಹೆಡ್ ಮಾಸ್ತರ್ ಆಗಿದ್ದ ಸ್ಕೂಲಿನಲ್ಲಿ ನೈಟ್ ಸ್ಕೂಲ್ ಸಹ ನಡೆಯತಕ್ಕದ್ದೆಂದು ಸರಕಾರದವರು ಹುಕುಂ ಮಾಡಿದ ಮೇಲೆ ಆ ನೈಟ್ ಸ್ಕೂಲಿಗೆ ರಂಗಾಚಾರ್ಯರು ಉಪಾಧ್ಯಾಯರಾಗತಕ್ಕದ್ದೆಂದು ಚಂದ್ರಶೇಖರ ಶಾಸ್ತ್ರಿಗಳು ಶಿಫಾರಸು ಮಾಡಿ ಮಂಜೂರು ಮಾಡಿಸಿದರು ಹಗಲು ಸ್ಕೂಲಿನಲ್ಲಿದ್ದ ದಿನಗಳಲ್ಲಿ ಸಂಜೆ ಏಳು ಗಂಟೆಯಿಂದ ಒಂಬತ್ತರವರೆಗೆ ನೈಟ್ ಸ್ಕೂಲ್ ನಡೆಯುತ್ತಿತ್ತು ಎಂಟು ಹತ್ತು ಮಂದಿ ವಿದ್ಯಾರ್ಥಿಗಳಿರುತ್ತಿದ್ದರು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷ ವಯಸ್ಸಿನವರು ರೈತರು ಸುಣ್ಣಕಲ್ಲಿನವರು ಗಾರೆಯವರು ಮೊದಲಾದವರು ಮೊದ ತೋರಿದ ಉತ್ಸಾಹವು ಬರಬರುತ್ತಾ ಕಡಿಮೆಯಾಯಿತು ಎರಡು ಮೂರು ವರ್ಷಗಳೊಳಗಾಗಿ ಆ ಏರ್ಪಾಟು ನಿಂತು ಹೋಯಿತೆಂದು ನನ್ನ ಜ್ಞಾಪಕ ನೈಟ್ ಸ್ಕೂಲಿನ ಉಪಾಧ್ಯಾಯರಿಗೆ ಸಲ್ಲುತ್ತಿದ್ದ ಸಂಬಳ ತಿಂಗಳಿಗೆ ಎರಡೋ ಮೂರೋ ರೂಪಾಯಿ ದೀಪದ ವೆಚ್ಚಕ್ಕಾಗಿ ಎಂಟಾಣೆ ಶೇಖ್ ದಾವೂ ಸಾಹೇಬರು ಚಂದ್ರಶೇಖರ ಶಾಸ್ತ್ರಿಗಳ ಇನ್ನೊಬ್ಬ ಅಚ್ಚುಮೆಚ್ಚಿನ ಶಿಷ್ಯ ಶೇಖ್ ದಾವೂ ಸಾಹೇಬರು ಅವರು ಉರ್ದು ಹಿಂದೂಸ್ತಾನಿ ಕನ್ನಡ ಎರಡರಲ್ಲಿಯೂ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ತಿರುಗಡೆಯಾಗಿದ್ದರು ಫಸ್ಟ್ ಕ್ಲಾಸಿನಲ್ಲಿ ಕನ್ನಡವನ್ನು ಚೆನ್ನಾಗಿ ಮಾತನಾಡುವರು ಒಳ್ಳೆಯ ಯುಳ್ಳ ಆಸಾಮಿ ಸ್ವಭಾವದಲ್ಲಿಯೂ ಸ್ವಭಾವದಲ್ಲಿಯೂ ಸಭ್ಯರು ಪಂಚಮ ಹರಿಜನರಿಗಾಗಿ ಒಂದು ಬೇರೆ ಸ್ಕೂಲು ಇರತಕ್ಕದ್ದೆಂದು ಸರಕಾರ ಗೊತ್ತು ಮಾಡಿದಾಗ ಅದರ ಉಪಾಧ್ಯಾಯರಾಗಲು ಶೇಖ್ ದಾವು ಸಾಹೇಬರೇ ಅರ್ಹರೆಂದು ಚಂದ್ರಶೇಖರ ಶಾಸ್ತ್ರಿಗಳು ಶಿಫಾರಸು ಮಾಡಿ ಮಂಜೂರು ಮಾಡಿಸಿದರು ಶೇಖ್ ದಾವೂ ಸಾಹೇಬರ ಮೆಹನತ್ತಿನಿಂದ ಪಂಚಮಿಪ್ಪಾಠ ಶಾಲೆ ಚೆನ್ನಾಗಿ ನಡೆದು ಅಭಿವೃದ್ಧಿಗೆ ಬಂದಿತು ಅದು ಬಹು ವರ್ಷ ಕಾಲ ನಡೆಯಿತು ಅವರ ಕಾವ್ಯ ಪ್ರಯತ್ನವನ್ನು ಬೇರೆ ಕಡೆ ಪ್ರಸ್ತಾವಿಸಲಾಗಿದೆ ಶೇಖ್ ದಾವೂ ಸಾಹೇಬರು ಜನಾನುರಾಗಿಯಾಗಿ ಹಿಂದೂ ಮುಸ್ಲಾಂ ಮುಸಲ್ಮಾನ್ ಜನಾಂಗಗಳೆರಡರಲ್ಲೂ ಗಣ್ಯತೆ ಸಂಪಾದಿಸಿದ್ದರು ಚಂದ್ರಶೇಖರ ಶಾಸ್ತ್ರಿಗಳವರಿಗೆ ಮೂರು ಮಂದಿ ಗಂಡು ಇಬ್ಬರು ಹೆಣ್ಣು ಇದ್ದರು ಇವರೆಲ್ಲರಿಗಿಂತ ಹಿರಿಯನಾದ ರಾಮಯ್ಯ ಎಂಬಾತ ಚಿಕ್ಕಂದಿನಲ್ಲಿಯೇ ತಿರಿಹೋದ ಆತನ ತರುವಾಯ ಶೇಷಪ್ಪನವರು ವಿದ್ವಾಂಸರು ಕನ್ನಡ ಸಂಸ್ಕೃತಗಳಲ್ಲಿ ಅವರದು ಒಳ್ಳೆಯ ಪರಿಶ್ರಮ ನಡೆ ಸಾತ್ವಿಕರು ಆತ ಕೆಲವು ವರ್ಷ ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡಿದ ಆಗಿನ ಜಗದ್ಗುರುಗಳಾದ ಶೃಂಗೇರಿಯ ಶಿವಾಭಿನವ ನರಸಿಂಹ ಪಾರ್ವತಿ ಸ್ವಾಮಿಗಳ ದರ್ಶನಕ್ಕಾಗಿ ಹೋದರು ಆ ವೇಳೆಗೆ ಅವರಿಗೆ ಹರಿಕತೆ ಮಾಡುವ ಅಭ್ಯಾಸ ಕೊಂಚ ಮಟ್ಟಿಗೆ ಆಗಿತ್ತು ಸ್ವಾಮಿಗಳವರ ಸನ್ನಿಧಿಯಲ್ಲಿ ಹರಿಕತೆ ಮಾಡುವ ಅವಕಾಶ ದೊರೆಯಿತು ಸ್ವಾಮಿಗಳವರು ಸಂತೋಷಪಟ್ಟು ಶೇಷಪ್ಪನವರಿಗೆ ಪಂಚಾಕ್ಷರಿ ಉಪದೇಶ ಕೊಡಿಸಿದ್ದಲ್ಲದೆ ಶೇಷಪ್ಪನವರು ಹರಿಕಥಾ ರೂಪದಲ್ಲಿ ಗುರುಸೇವೆ ನಡೆಸತಕ್ಕದ್ದೆಂದು ಅಪ್ಪಣೆ ಕೊಟ್ಟರು ಅದರಂತೆ ಶೇಷಪ್ಪನವರು ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ದೇಶ ಮಾಡಿ ನೂರಾರು ಸ್ಥಳಗಳಲ್ಲಿ ಹರಿಕಥೆ ನಡೆಸಿದರು ಆಗ ಸಂಭಾವನೆಯಾಗಿ ದೊರೆತ ದನವನ್ನು ತಮ್ಮ ಸ್ವಂತದ ಹಣವನ್ನು ಹಾಕಿ ಶ್ರೀನಿವಾಸಪುರದಲ್ಲಿ ಶ್ರೀಕಂಠಾಲಯವನ್ನು ಸ್ಥಾಪನೆ ಮಾಡಿಸಿದರು ಅಲ್ಲಿ ಆಚಾರ್ಯ ಮೂರ್ತಿ ಗಾಯತ್ರಿ ಗಣಪತಿ ಮೊದಲಾದ ದೇವತಾ ಮೂರ್ತಿಗಳು ಪ್ರತಿಷ್ಠಾಪನೆಯಾಗಿ ನಿತ್ಯ ಪೂಜೆಯನ್ನು ಪಡೆಯುತ್ತಿವೆ ಶೇಷಪ್ಪನವರ ತಮ್ಮ ಶ್ರೀನಿವಾಸಯ್ಯನವರು ನೆಲ್ಲೂರಿನಲ್ಲಿ ವಕೀಲರಾಗಿದ್ದರು ಕಡೆಯವರಾದ ಶ್ರೀಕಂಠಯ್ಯನವರು ಶ್ರದ್ಧಾಳುವಾಗಿ ಶಂಕರಾಚಾರ್ಯರ ಉಪಾಸನೆ ಮಾಡುತ್ತಿದ್ದರು